ನಮ್ಮೊಳಗಿನ ಅಹಂಕಾರದ ಹೆತ್ತಿದ ಹಾವಿನ ತಲೆ ಮೇಲೆ ಕಾಲಿಟ್ಟು ಅಲ್ಲಿರುವ ಎಲ್ಲ ದುರಭಿಮಾನಗಳನ್ನ ಮರ್ತಿಸಿ ನಮ್ಮನ್ನ ಸರಿಯಾದ ಜಾಗಕ್ಕೆ ಕಳುಹಿಸಿ ಎಲ್ಲಿ ನಮ್ಮ ಕಾರ್ಯಭಾರ ಇದೆಯೋ ಅದನ್ನು ನಾವು ನಡೆಸಲಿಕ್ಕೆ ಬೇಕಾದ ಶಕ್ತಿಯನ್ನು ತುಂಬುವ ಕಾಳಿಯ ಫಣಿಫಣಮರ್ದನ ಅನ್ನುವ ಶಬ್ದ ತುಂಬಾ ಅರ್ಥಗಳನ್ನು ಕೊಡುವಂಥದ್ದು ಅಂತ ಹಿರಿಯರು ಹೇಳ್ತಾರೆ ಹಾಗೆಯೇ ಋತ್ವಜರ ಮಡದಿಯರು ಒಪ್ಪಿಸಿದ ಹಬಿಸ್ಸನ್ನ ಅತ್ಯಂತ ಪ್ರೀತಿಯಿಂದ ವಿಭೋ ಅನ್ನಂ ಅತ್ಸಿ ಎಲೈ ವಿಭುವೆ ವಿವಿಧ ರೂಪಗಳಿಂದ ಬಂದು ಭಕುತರ ಮನೆಯ ಅನ್ನವನ್ನು ತಿನ್ನುವ ಓ ಭಗವಂತನೇ ನಿನಗೆ ಜಯವಾಗಲಿ ನೀನು ಜಯಶೀಲನಿದ್ದಿ ಅಂತ ಕರೆದು ಕ್ಷೀರಾಂಬುದ ನಿಲಯನ ದೇವ ವರದ ಮಹಾಬಲ ಜಯ ಜಯ ಕಾಂತ ದುರ್ಜನ ಮೋಹಕ ಬುದ್ಧ ಸ್ವರೂಪ ಸಜ್ಜನ ಬೋಧಕ ಕಲ್ಕಿ ಸ್ವರೂಪ ಜಯ ಯುಗೃದ್ದುರ್ಜನ ವಿಧ್ವಂಸಿನ್ ಜಯ ಜಯ ಭೂ ಜಯ ಜಯ ವಿಶ್ವಾತ್ಮನ್ ಕ್ಷೀರಅಂಬುದ ನಿಲಯನ ದೇವ ಗಡಲಲ್ಲಿ ನೆಲೆಯನ್ನ ಕಂಡವನು ಕ್ಷೀರ ಅಂಬುದೃತ ನಿಲಯ ನಿಲಯ ಅಂದ್ರೆ ಮನೆ ನಿಲಯನ ಅಂದ್ರೆ ಅಲ್ಲೇ ನೆಲೆಸಿದವನು ಕ್ಷೀರಾಂಬುದ ನಿಲಯನ ದೇವ ಹಾಲುಗಳ ನೆಲೆಯನ್ನ ಕಂಡವನು ಮತ್ತು ಯಾರೆಲ್ಲ ಅಲ್ಲಿಗೆ ಬರ್ತಾರೋ ಅವರಿಗೆಲ್ಲ ನೆಲೆ ಕಾಣಿಸುವವನು ಕ್ಷೀರಾಂಬುದಿ ಹತ್ರ ಯಾರೆಲ್ಲ ಬರ್ತಾರೋ ಅವ್ರು ಬಂದವರು ಪ್ರಾರ್ಥನೆ ಹೊತ್ತೇ ಬರ್ತಾರೆ ಪ್ರಾರ್ಥನೆ ಹೊತ್ತು ಬಂದವರಿಗೆ ಯಾವತ್ತೂ ಕೂಡ ಇಲ್ಲ ಅಂತ ಹೀಗೆ ನೆಗೆಟಿವ್ ಉತ್ತರ ಕೊಟ್ಟು ಹೋಗುದು ಅನ್ನೋದು ಭಗವಂತನ ಜಾಯಮಾನಕ್ಕೆ ಹೊಂದುವ ಗುಣವೇ ಅಲ್ಲ ಹಾಗಾಗಿ ಯಾವತ್ತೂ ಕೂಡ ಅವನು ಆ ವಿಷಯದಲ್ಲಿ ಭಕ್ತರಿಗೆ ಪರವಾಗಿ ಯೋಚಿಸೋನಾದ್ರಿಂದಾಗಿ ಕ್ಷೀರಾಂಬುದೀಕೃತ ನಿಲಯನ ದೇಹ ದೇವ ದೇವ ಅನ್ನೋದು ಮತ್ತೆ ಸಂಬೋಧನೆ ಇಲ್ಲಿ ಹಿಂದೆ ಎಲ್ಲವೂ ಇಲ್ಲಿ ಹೆಚ್ಚಿನ ಸಂಬೋಧನೆ ಇರೋದು ದೇವ ಅಂತ ಹಿಂದೆಯೂ ಬಂದಿತ್ತು ಮತ್ತೆ ಬಂತು ಅಂದ್ರೆ ಅದಕ್ಕಷ್ಟು ಬೇರೆ ಬೇರೆ ಮುಖಗಳಲ್ಲಿ ಅರ್ಥವನ್ನ ತಿಳ್ಕೊಳ್ಳಿಕ್ಕೂ ಅವಕಾಶ ಇದೆ ವರದ ವರ ಅಂದ್ರೆ ಶ್ರೇಷ್ಠ ಶ್ರೇಷ್ಠವಾದದ್ದನ್ನ ಕೊಡುವವ ಅಂತ ಅರ್ಥ ವರ ಅಂತಂದ್ರೆ ವರಿಸು ವೃ ವೃಂುವರಣೆ ಆ ಸ್ವೀಕರಿಸು ಗುಣ ಅಂದ್ರೆ ಅವನು ಸ್ವೀಕರಿಸಿದ್ರೆ ಮಾತ್ರ ನಾವು ಅವನ ಹತ್ರ ಹೋಗ್ಬೋದು ಹೊರತು ಅವನು ಸ್ವೀಕರಿಸಿದ್ರೆ ನಾವು ಇಷ್ಟು ಓದಿದ್ದೇವೆ ಅಂತ ಹೇಳಿಕೊಂಡು ದೇವರಿಗೆ ನಾವು ಹತ್ತಿರ ಅಂತ ಭಾವಿಸಿದ್ರೆ ತುಂಬಾ ಹತ್ತಿರದ ಸಮಯದಲ್ಲಿ ನಮ್ಮನ್ನು ಎತ್ತರದಿಂದ ಬಿಟ್ಟು ಬಿಡ್ತಾನೆ ಯಾವತ್ತೂ ದೇವರ ಹೆಸರನ್ನ ಯಾವಾಗ್ಲೂ ಈ ಅಹಂಕಾರ ಅಂತನ್ನುವಂಥದ್ದು ಏನು ಒಳ್ಳೆ ಕೆಲಸ ಮಾಡೋರಿಗೆ ಬರುದು ಕೆಟ್ಟ ಕೆಲಸ ಮಾಡೋರಿಗೆ ಅಹಂಕಾರ ಯಾವ ರೀತಿ ಅಂದ್ರೆ ದುಡ್ಡಿನ ಮತದಿಂದ ಅಹಂಕಾರ ಬರುವುದಾದ್ರೆ ಅಪಾಯಕರವಾದ ಅಹಂಕಾರ ಬರುವುದು ಜ್ಞಾನ ಇದ್ದವನಿಗೇನೆ ನಾನಷ್ಟು ಓದಿದ್ದೇನೆ ನಾನಷ್ಟು ಜಪಿಸ್ತೇನೆ ಜಪ ಮಾಡದವನು ಸಪ್ತೆಯಾಗ್ಬಿಡ್ತಾನೆ ಹೇಳೋದಿಲ್ಲ ಯಾರ ಹತ್ರನು ನನಗೆ ಜಪನೇ ಮಾಡ್ಲಿಕ್ಕೆ ಆಗ್ತಿಲ್ಲ ಅಂತ ಹೇಳ್ತಾನೆ ನಾನು ಇಷ್ಟು ಜಪ ಮಾಡ್ತೇನೆ ನಾನಿಷ್ಟು ಓದಿದ್ದೇನೆ ನಾನಿಷ್ಟು ಜನರಿಗೆ ಸಹಾಯ ಮಾಡಿದ್ದೇನೆ ನಾನಿಷ್ಟು ಏನ್ ಅದು ಸಾಮಾನ್ಯವಾಗಿ ಗಮನಿಸಿದ್ರೆ ಅಹಂಕಾರ ದೋಷವಾಗುವುದು ಎಲ್ಲಿ ಅಂದ್ರೆ ಯಾವ್ದು ಗುಣ ಆಗ್ಬೇಕಿತ್ತೋ ಅದೇ ಮದವಾದಾಗ ಅದು ನಮ್ಮಲ್ಲಿ ಹೆಚ್ಚು ವಿನಯವನ್ನು ಹುಟ್ಟಿಸಬೇಕಾದ ಜಾಗದಲ್ಲಿ ವಿಗತ ನಯ ಆಗಿ ದಾರಿ ಕಳ್ಕೊಂಡ್ಬಿಡ್ತೇವೆ ಹಾಗಾಗಿ ಅಂತಹ ಸಂದರ್ಭದಲ್ಲಿ ನಮ್ಮನ್ನು ವರಿಸಿ ಜತಿ ಯಾವಾಗ್ಲೂ ನಮ್ಮ ಅಧಿಕಾರಕ್ಕೆ ಭೀಷ್ಮರು ಇದೇ ದ್ರೋಣರು ಸಭೆಯ ತುಂಬಿದ ನಾನು ಶ್ರೇಷ್ಠ ನಾನು ಶ್ರೇಷ್ಠ ಅನ್ನುವ ಅಹಮನ್ನ ಕಳೀತಾನೆ ಕಳೆದು ಕಳೆದ್ರೆ ಬಚಾವ್ ನಾವು ಬದುಕ್ತೇವೆ ಅದು ಬೆಳೆದ್ರೆ ಅದು ಕಡಿಯುವಾಗ ಆಮೇಲೆ ಎಲ್ಲ ಸೇರಿ ಕತ್ ಕತ್ತರಿಸಿಕೊಂಡು ಹೋಗುತ್ತೆ ಯಾವುದು ಮತ್ತೆ ಮೊದಲಿನಂತೆ ಉಳಿಸ್ಕೊಳ್ಲಿಕ್ಕೆ ಆಗಲ್ಲ ಹಾಗಾಗಿ ಭಗವಂತನ ನಾಮಸ್ಮರಣೆಯ ಮೂಲ ಉದ್ದೇಶ ನಮ್ಮಲ್ಲಿರುವ ಅಹಂ ದೂರವಾಗಲಿ ನಾನು ಇಷ್ಟು ದೇವರಿಗೆ ಸೇವೆ ಕೊಟ್ಟಿದ್ದೇನೆ ಅಷ್ಟು ಜನರಿಗೆ ಉಪಕಾರ ಮಾಡಿದ್ದೇನೆ ಕೆಲವರು ಅದು ಗೊತ್ತೇ ಇಲ್ಲ ಅವರಿಗೆ ಉದ್ದೇಶದಲ್ಲಿ ನಾನು ಬೇರೆಯವರಿಗೆ ದೊಡ್ಡವನ್ನ ತೋರಿಸ್ಕೊಳ್ಬೇಕು ಅಂತ ಇಲ್ಲ ಅಂತ ಹೇಳ್ತಿರ್ತಾರೆ ಆದ್ರೆ ಅದು ನಾವೇ ಮಾಡಿದ್ದು ಪ್ರತಿವರ್ಷ ನಾವೇ ಮಾಡಿಸುದು ಅದು ನಮ್ಮಿಂದನೇ ಆಗ್ತಾ ಇರೋದು ನಮ್ಮಅಪ್ಪ ಕಾಲದಿಂದ ನಲ್ವತ್ತು ವರ್ಷದಿಂದ ನಾವೇ ಆ ಕೆಲಸ ಮಾಡುದು ಅಂತ ಎಲ್ಲೆಲ್ಲೋ ನಮ್ಮ ಅಡಗಿ ಕೂತಿದ್ದ ಅಹಂಗಳು ಕೆಲವು ಮಾತುಗಳಾಗಿ ಹೊರಕ್ಕೆ ಬರುತ್ತೆ ಅಂತಾ ಸಂದರ್ಭದಲ್ಲಿ ದೇವರು ವರದನಾದ್ರೆ ಶ್ರೇಷ್ಠವಾದದನ್ನ ಕೊಡ್ತಾನೆ ಅಂದ್ರೆ ನಮ್ಮಲ್ಲಿರುವ ಕನಿಷ್ಠವಾದದನ್ನ ತೆಗೀತಾನೆ ಅಂತ ಅರ್ಥ ಮಹಾಬಲ ಅತ್ಯಂತ ಬಲಿಷ್ಠ ಬಲ ಅಂದ್ರೆ ಸೇನೆ ಅಂತ ಅರ್ಥ ಅವನನ್ನು ವಿಶ್ವಕ್ಸೇನಾ ಅಂತನೂ ಕರೆಯುವುದು ಈ ಅರ್ಥದಲ್ಲಿ ಭಗವಂತನಿಗೆ ಒಂದು ಹೆಸರಿದೆ ವಿಶ್ವಕ್ಸೇನಾ ಅಂತ ಜಗತ್ತಿನಲ್ಲಿ ಯಾವುದೇ ಮೂಲೆಗೆ ಅವನ ಮಾತನ್ನು ನಡೆಸಿಕೊಡುವ ಒಂದು ಸೇನಾ ವರ್ಗ ಇದೆ ಎಲ್ಲಿ ಹೋದ್ರೂ ಅವ್ರ ಜೊತೆಗಿರ್ತಾರೆ ಎಲ್ಲಿ ಹೋದ್ರೂ ಅವನನ್ನ ಪರಿವಾರ ಸಹಿತವಾಗಿಯೇ ಹೋಗ್ತಾನೆ ಆದ್ರಿಂದ ಅವನ್ ಯಾವತ್ತು ನಾನೊಬ್ನೇ ಹೋಗುದು ಅಂತ ಸ್ವಾರ್ಥಿ ಅಲ್ವೇ ಅಲ್ಲ ಯಾರ್ಯಾರನ್ನು ಎಲ್ಲೆಲ್ಲಿ ತನಕ ಕರ್ಕೊಂಡು ಹೋಗ್ಬೋದು ಅಲ್ಲಿ ತನಕನು ಅವರನ್ನು ಕರ್ಕೊಂಡು ಹೋಗಿ ಅವರನ್ನು ಸುತ್ತಾಡಿಸ್ತಾನೆ ತಂದೆ ತಾಯಿಗಳಾಗಿ ಭಗವಂತನಿಂದ ಒಂದು ನಾವು ತಿಳ್ಕೊಳ್ಬೇಕಾದ ಗುಣ ಏನು ನಾವು ಯಾವಾಗ್ಲೂ ಎಲ್ಲೇ ಹೋದ್ರೂ ಸಕುಟುಂಬರಾಗಿ ಅಂದ್ರೆ ಹೋಗುವ ಜಾಗಕ್ಕೆ ಎಲ್ಲೋ ಆ ಕಡೆ ಅಂತ ಅಂದ್ರೆ ಅವ್ಯವಸ್ಥೆ ಹೋಗುದು ಅಂತ ಅರ್ಥ ಅಲ್ಲ ಮಹಾಬಲ ಅಂದ್ರೆ ಇಡೀ ತನ್ನ ಪರಿವಾರವನ್ನ ತನ್ನ ಶಕ್ತಿಯನ್ನಾಗಿ ಬಲ ಅಂದ್ರೆ ಶಕ್ತಿ ಮಹಾಶಕ್ತಿಯನ್ನಾಗಿ ಎಲ್ಲೆಡೆ ಕರೆದೆಯೋ ಅವನಾದ್ರಿದಾಗ ಮಹಾಬಲ ಅಂತ ಕರೀತಾರೆ ಅಂದ್ರೆ ಭಗವಂತನ ಎಲ್ಲ ಆ ಕೂಡ ನಮಗೆ ಒಂದು ವಿಶಿಷ್ಟವಾದ ಪಾಠವಾಗಿ ಇರುತ್ತೆ ಜಯ ಜಯ ಕಾಂತ ಅಂದ್ರೆ ಸೆಳೆತ ಉಳ್ಳವ ಎಲ್ಲರನ್ನು ಕೂಡ ತನ್ನಡೆಗೆ ಸೆಳೆಯಬಲ್ಲ ಗುಣಗಳಿಂದ ಕೂಡಿದವನು ಕಾಂತ ಮನ ಮನಸ್ಸನ್ನ ಗೆದ್ದವನು ಅನ್ನೋದಕ್ಕೋಸ್ಕರ ಅಥವಾ ತನ್ನ ಜೀವಕ್ಕೆ ಜೀವ ಅನ್ನುವ ಭಾವವನ್ನು ತುಂಬಿದವನು ಅನ್ನುವ ಕಾರಣಕ್ಕಾಗಿ ಪ್ರಾಣಕಾಂತ ಅಂತ ಕರೀತಾರೆ ಪ್ರಾಣಕಾಂತೆ ಪ್ರಾಣಕಾಂತ ಅಂತ ಪರಸ್ಪರ ಅವರಲ್ಲಿರುವ ಭಾವವನ್ನ ಕಾಂತ ಶಕ್ತಿಯಿಂದ ತುಂಬಿದ್ದು ಮನಸ್ಸಿನಲ್ಲಿ ಸಹಜವಾದ ಪರಸ್ಪರ ಆಸಕ್ತಿಗಳು ಅವರಲ್ಲಿ ಅವರನ್ನ ಬೆರೆಯುವಂತೆ ಮಾಡುತ್ತೆ ಅನ್ನೋದ್ರಿಂದ ಕಾಂತ ದುರ್ಜನ ಮೋಹಕ ಬುದ್ಧ ಸ್ವರೂಪ ಯಾರು ದುರ್ಜನರಿದ್ದಾರೋ ಅವ್ರಿಗೆ ಮೋಹಕ ಅದರ ಸಜ್ಜನರಿಗೆ ಮೋಹಕ ಅಲ್ಲ ಅಂತ ಹಾಗಾಗಿ ನಾವು ಸಜ್ಜನರಾಗಿ ಬುದ್ಧನನ್ನ ಮೋಹಕ ರೂಪ ಅಂತ ಹಾಗೆ ಅಷ್ಟೇ ಯೋಚನೆ ಮಾಡಿದ್ರೆ ಆಗ ನಮಗೂ ಮೋಹವೇ ಆವರಿಸುತ್ತೆ ನಾವು ದುರ್ಜನರಿಗೆ ಮೋಹಕ ಅಂತ ಅದನ್ನ ಪರ್ಟಿಕ್ಯುಲರ್ ಶಬ್ದದಲ್ಲಿರುವ ಯಾಕಂದ್ರೆ ಅವರಿಗೆ ಆದ್ರೂ ದುರ್ಜನ್ರಿಗೂ ಮೋಹಮ ಮೋಹ ಉಂ ಮಾಡುವುದು ತಪ್ಪಲ್ವಾ ಅಂತ ಅಲ್ ಎಲ್ಲಿ ತಪ್ಪು ದುಷ್ಟರಿಗೆ ಶಿಕ್ಷೆ ಕೊಡುದನ್ನ ಅಯ್ಯೋ ನೋವಾಗತ್ತೆ ರಕ್ತ ಬರುತ್ತೆ ಅದರಿಂದಾಗ ಅವರು ಉದ್ದಾಡ್ತಾರೆ ಕೂಗ್ತಾರೆ ಎಲ್ಲ ಮಾಡ್ತಾರೆ ತೊಂದರೆ ಅಲ್ದು ತಪ್ಪಲ್ವಾ ಅಂದ್ರೆ ಅವ್ರು ಇದೇ ತಪ್ಪನ್ನ ಉಳಿದವರಿಗೆ ಅಂತ ಅನ್ಯಾಯ ಮಾಡುವಾಗ ಯೋಚನೆ ಮಾಡ್ಬೇಕಿತ್ತಲ್ವ ಅವ್ರು ತಮ್ಮ ಕರ್ಮವನ್ನ ಅನುಭವಿಸ್ತಾರಷ್ಟೇ ಅಲ್ಲಿ ಮಾಡೋದು ಹಿಂಸೆ ಅಲ್ಲ ಅದು ದ್ವೇಷದಿಂದ ಮಾಡಿದ್ರೆ ಅದು ಹಿಂಸೆ ಶಿಕ್ಷೆಯ ಹೆಸರು ಮಾತ್ರ ಕೊಟ್ಟು ದ್ವೇಷದಲ್ಲಿ ಅದೇ ಕರ್ತವ್ಯ ಮಾಡಿದ್ರೆ ಯಾರು ಆ ಕ್ರಿಯೆಯಲ್ಲಿ ತೊಡಗಿದ್ದನೋ ನಿಗದರ ಲೋಪ ಲೇಪ ಇದೆ ಆದ್ರೆ ಜವಾಬ್ದಾರಿ ಅನ್ನುವ ದೃಷ್ಟಿಯಿಂದ ಜೈಲರಾದವನು ಅನೇಕ ರೀತಿಯಲ್ಲಿ ಕೈದಿಗಳ ಜೊತೆಗೆ ಬದುಕಬೇಕಾಗತ್ತೆ ಆದ್ರೆ ಕೂಡ ತನ್ನ ಸ್ವಾರ್ಥವನ್ನು ಯೋಚನೆ ಮಾಡದೆ ಅವರ ಶ್ರೇಯಸ್ಸಿಗಾಗಿ ಕೆಲವು ಶಿಕ್ಷೆಗಳನ್ನು ಕೊಡುವ ವ್ಯವಸ್ಥೆ ಇರುತ್ತೆ ತಾಯಿ ತಂದೆಗಳು ಮಕ್ಕಳನ್ನ ನೋಡಿಕೊಳ್ಳುವಾಗ ಕೆಲವೊಂದ್ಸತಿ ಜೋರು ಮಾಡ್ತಾರೆ ಅದರ ಉದ್ದೇಶ ಮೇಲೆ ಪ್ರೀತಿ ಇಲ್ಲ ಅಂತಲ್ಲ ಹಾಗೇನೆ ಗುರುಗಳು ವಿದ್ಯಾರ್ಥಿಗಳಿಗೆ ಕೆಲವೊಮ್ಮೆ ಗದರ್ತಾರೆ ಗದರುವುದರ ಉದ್ದೇಶ ಅವನು ಅದುರಿ ನಡಗಿ ನನ್ನ ಎದುರು ಹೆಸರು ಹೇಳದ ಹಾಗೆ ಓಡಿ ಹೋಗ್ಲಿ ಅಂತ ಅಭಿಪ್ರಾಯ ಆ ತಪ್ಪು ನಾಳೆಯಿಂದ ಮರುಕಳಿಸದೆ ಇರ್ಲಿ ಅನ್ನುವ ಹಾಗೆ ಭಗವಂತ ದುರ್ಜನರಿಗೆ ಮೋಹಕನಾಗ್ತಾನೆ ಅವರು ಅದೇ ರೀತಿಯ ಕಾರ್ಯವನ್ನ ತಮ್ಮ ಸುತ್ತಲಿದ್ದ ಎಲ್ಲ ಸಜ್ಜನರನ್ನು ಮಾಡಿ ತಾವು ಬೆಳೆದು ನಿಲ್ಬೇಕು ಅಂತ ಪ್ರಯತ್ನ ಮಾಡಿರ್ತಾರೆ ಅಂತ ಸಂದರ್ಭದಲ್ಲಿ ಅವರಿಗೂ ಕೂಡ ಕೆಲವು ತಿಳುವಳಿಕೆ ಬಂದ್ರೆ ಕಷ್ಟ ಆಗತ್ತೆ ಅನ್ನೋ ದೃಷ್ಟಿಯಿಂದ ಅವರ ಕೈಯಲ್ಲಿದ್ದಂತಹ ಆ ದುರುಪಯೋಗ ಆಗಬಹುದಾದ ಶಾಸ್ತ್ರದ ನೆಲೆಯನ್ನ ಕತ್ತರಿಸುವ ಕೆಲಸವನ್ನ ಭಗವಂತ ಬುದ್ಧನ ರೂಪದಲ್ಲಿ ಮಾಡಿದ ಅವನು ಬುದ್ಧ ಎಲ್ಲವನ್ನೂ ತಿಳಿದವನು ಬುದ್ಧ ಅಂದ್ರೆ ಸರ್ವಜ್ಞ ಅಂತ ಅರ್ಥ ಎಲ್ಲವನ್ನೂ ತಿಳಿದವನು ಇನ್ನು ತಿಳಿಬೇಕಾದದ್ದು ಅಂತ ಇಲ್ಲ ಆದ್ರೆ ಅವ್ರು ಏನ್ ಹೇಳ್ತಾರೆ ಬುದ್ಧನನ್ನು ತಿಳಿದವನು ಅಂತ ಹೇಳ್ಕೊಂಡವ್ರು ಶೂನ್ಯ ಅಂತಾರೆ ಎಲ್ಲವನ್ನು ತಿಳಿದವನು ಅಂತ ಹೇಳಿದ ಭಗವಂತನ ರೂಪವನ್ನು ಉಪಾಸನೆ ಮಾಡುವಾಗ ಅವರ ತಲೆಯಲ್ಲಿರುವುದು ಶೂನ್ಯ ಏನು ಇಲ್ಲ ಅಂತ ಏನು ಇಲ್ಲ ಅನ್ನೆಲ್ಲ ಅದನ್ನು ತಿಳಿಯುವುದು ಹೇಗೆ ಅದಕ್ಕೆ ಸರ್ವಜ್ಞ ಅಂತ ಹೇಳುವ ಗುರುಗಳ ಹೆಸರನ್ನೇ ಅವರು ನೂರಕ್ಕೆ ನೂರು ಬಿಟ್ಟು ತಮ್ಗೆ ಬೇಕಾದ ಅಭಿಪ್ರಾಯವನ್ನು ಅವರು ಹುಡುಕಿದ್ರು ಅದರಿಂದಾಗಿ ಅವರಿಗೆ ಅಭಿಪ್ರಾಯ ಬರುವಾಗ ತಡಿಲಿಲ್ಲ ಅಷ್ಟೇ ಕೆಲಸ ಹೊರತು ಅವನೇ ಅವರಿಗೆ ಅವರ ಸ್ವಭಾವಕ್ಕೆ ವಿರುದ್ಧವಾದ ಅಜ್ಞಾನವನ್ನು ಹಚ್ಚಿದ ಅಂತ ಅರ್ಥ ಅಲ್ಲ ಅಜ್ಞಾನವೇ ರುಚಿಯಿಂದ ಬಂದವರಿಗೆ ಅದೇ ಅಡಿಗೆ ಬಡಿಸಿದ ಜ್ಞಾನ ರುಚಿಯಿಂದ ಬಯಸುವವನಿಗೆ ಜ್ಞಾನವನ್ನೇ ಬಯಸ್ತಾನೆ ನಾವು ಅಕಸ್ಮಾತ್ ದೇವರನ್ನ ಜ್ಞಾನ ಇದ್ದಲ್ಲೂ ಅಜ್ಞಾನ ಅಂತ ಯೋಚನೆ ಮಾಡಿದ್ರೆ ನಮ್ಗೂ ಕೂಡ ಜ್ಞಾನ ಬರಬೇಕಾದಲ್ಲಿ ಅಜ್ಞಾನ ಬರುತ್ತೆ ಅಂದಾಗೆ ನಮ್ಮ ಉಪಾಸನೆಯ ಮುಖವನ್ನ ಇಟ್ಟುಕೊಂಡು ಬುದ್ಧ ಸ್ವರೂಪ ಅನ್ನೋದನ್ನ ಹೇಳಿದ್ದು ಸಜ್ಜನ ಬೋಧಕ ಕಲ್ಕಿ ಸ್ವರೂಪ ಸಜ್ಜನರಿಗೆ ಬೋಧೆಯನ್ನ ಒಳ್ಳೆಯ ತಿಳಿವನ್ನ ನೀಡುವ ನೋಡಿ ಅದು ಹಿಂದಿಕ್ಕೂ ಈ ಮುಂದಕ್ಕೂ ಎಷ್ಟು ಚಂದ ಸಂಬಂಧ ಇದೆ ದೇವರದ ಎರಡು ಕಾರ್ಯ ಜ್ಞಾನ ಬಲ ಜ್ಞಾನದಿಂದಲೂ ಜನರನ್ನು ಉದ್ಧಾರ ಮಾಡಿದ್ದಾರೆ ಭಗವಂತನ ರೂಪಗಳಿಂದ ವೇದವ್ಯಾಸಾದಿ ರೂಪಗಳಿಂದ ರಾಮಕೃಷ್ಣಾದಿ ರೂಪಗಳಿಂದ ಬಲವನ್ನು ಪ್ರಯೋಗಿಸಿ ದುರುಳರ ತಲೆ ತರಿದು ಸಜ್ಜನರ ಹೃದಯದಲ್ಲಿ ನಿರ್ಭಯತೆಯ ವಾತಾವರಣವನ್ನು ಹುಟ್ಟಿಸಿದವರು ಹಾಗಾಗಿ ಸಜ್ಜನ ಬೋಧಕ ಕಲ್ಕಿ ಸ್ವರೂಪ ಶಂಬಲ ಗ್ರಾಮದ ವಿಷ್ಣು ಯಶಸ್ಸನ್ನುವನ ಮನೆಯಲ್ಲಿ ಕಲಿಯನ್ನ ಕೃಂತತಿ ಕಲಿಯನ್ನ ನಾಶಗೊಳಿಸ್ತಾನೆ ಅನ್ನುವ ಕಲ್ಕಿ ರೂಪದಿಂದ ಬರುವ ಓ ಭಗವಂತನೇ ನಿನಗೆ ನೀನು ಜಯಶೀಲನಾಗಿದ್ನಿ ಮುಂದೆ ಬಂದೇ ಬರ್ತಾನೆ ಅಂತ ಆ ಹಿನ್ನೆಲೆಯಲ್ಲಿ ಭಗವಂತನ ಅಂದ್ರೆ ಇದು ಹಿಂದಿನ ಒಂದು ಚತುರ್ ಅಹ್ ಮನ್ವಂತರದ ವ್ಯತ್ಯಾಸಗಳಲ್ಲಿ ಈ ಕಲ್ಕಿ ರೂಪಗಳೆಲ್ಲ ಬಂದು ಯಾಕೆಂದ್ರೆ ಈಗ ನಾವು ಇರುವುದು ಏಳನೇ ಮನ್ವಂತರದಲ್ಲಿ ಹಾಗಾಗಿ ನಿಶ್ಚಯವಾಗಿ ಅದರ ಹೆಸರು ಅದರ ಉಲ್ಲೇಖ ಇತ್ಯಾದಿಗಳನ್ನು ಭವಿಷ್ಯದ ಅರ್ಥದಲ್ಲಿ ಪುರಾಣಗಳು ಪ್ರಯೋಗ ಮಾಡ್ತಾವೆ ಅಂತಂದ್ರೆ ಅವರಿಗೆ ದೂರದೃಷ್ಟಿ ಅದು ಯಾವಾಗ ಏನು ಎತ್ತಾಗತ್ತೆ ಎಲ್ಲವೂ ಮೊದಲೇ ತಿಳಿದ ಸಂಗತಿಯನ್ನ ಆ ಕಾರ್ಯದಲ್ಲಿ ಅದು ಹಾಗೆ ಆಗುವುದಕ್ಕೆ ಬೇಕಾದ ರೀತಿಯ ವಾತಾವರಣದ ನಿರ್ಮಾಣದ ಮಹತ್ ಕಾರ್ಯವನ್ನ ಅನ್ಕೊಂಡಂತೆ ಆಗ್ಬೇಕು ಸಾಕಾರಗೊಳಿಸುವುದು ಅಂತ ಉಂಟಲ್ವಾ ದೊಡ್ಡ ಸಾಹಸ ಆದಂತೆ ಮಾಡ್ತಾ ಹೋಗುದು ಅನ್ನೋದು ಯಾರು ಬೇಕಾದ್ರೂ ಮಾಡ್ಬೋದು ಆಗ್ಬೇಕಿದೆ ಹೀಗೆ ಅಂತ ಸಂಕಲ್ಪಿಸಿ ಅದನ್ನ ಆಯಾ ಕಾಲದಲ್ಲಿ ಅನಂತ ಜೀವಗಳ ಅನಂತ ಕರ್ಮಗಳ ಅನಂತ ಯೋಗ್ಯತೆಗಳ ಅನಂತ ಸ್ವಭಾವಗಳ ವ್ಯವಸ್ಥೆಯು ಸ್ವಲ್ಪವೂ ಕದಡದಂತೆ ಎಲ್ಲೂ ವೇದಗಳ ಮಾತುಗಳಿಗೆ ಚ್ಯುತಿ ಬಾರದಂತೆ ತನ್ನ ಗುಣಧರ್ಮದಲ್ಲಿ ಯಾವತ್ತೂ ಕೂಡ ಲೋಪವಾಗದಂತೆ ತಾನು ತೋರಬೇಕಾದ ಕರುಣಾರಸವನ್ನು ಎಲ್ಲಿ ತೋರಬೇಕು ಅಲ್ಲಿ ತೋರಿ ಕರುಣಾಮಯಿ ತನ್ನೋ ಹೆಸರನ್ನು ಉಳಿಸಿಕೊಳ್ಳುವಂತೆ ಭಗವಂತ ಈ ಅನಂತ ಕರ್ಮಗಳನ್ನ ಅನಂತ ಕಾಲದಿಂದ ಅನಂತ ಪ್ರದೇಶಗಳಲ್ಲಿ ನಡೆಸ್ತಾನೆ ಬರ್ತಾ ಇದ್ದಾನೆ ಅದ್ನಾಗಿ ಅವನು ಕಲ್ಕಿ ಅಂತ ಹೆಸರನ್ನು ಕೊಟ್ರೆ ಎಲ್ಲಿದ್ರು ಕೂಡ ಆ ಕಲಿಯಿಂದ ಹಿಂಸೆ ಆ ಹಿಂಸೆಯನ್ನ ಕೊನೆಗಾಣಿಸಿ ಸಜ್ಜನರಿಗೆ ರಕ್ಷೆಯನ್ನ ಕೊಡ್ತಾನೆ ಜಯ ಯುಗಕೃತ್ ದುರ್ಜನ ವಿದ್ವಂಸಿನ್ ಜಯ ಜಯ ಜಯ ಭೂ ವಿಶ್ವಾತ್ಮನ್ ಜಯ ಯುಗೃತ್ ಯುಗಕೃತ್ ಯುಗ ಯುಗಾವರ್ತೋ ಯುಗಕೃತ್ ಯುಗಾವರ್ತೋ ಅಂತ ಭಗವಂತನಿಗೆ ಹೆಸರಿದೆ ಸುಂದರವಾದ ಹೆಸರು ಒಂದು ಯುಗದಿಂದ ಇನ್ನೊಂದು ಯುಗಕ್ಕೆ ಸಂಚಾರ ಆಗುವ ಕಾಲದಲ್ಲಿ ಮುಂದಿನ ಯುಗದಲ್ಲಿ ಏನಿರಬೇಕು ಹೇಗಿರಬೇಕು ಇತ್ಯಾದಿಗಳ ಸೂತ್ರದ ವ್ಯವಸ್ಥೆಯನ್ನ ಸೃಷ್ಟಿಕರ್ತನ ಒಳಗೆ ತುಂಬಿ ಆ ಕಾರ್ಯವನ್ನು ಮಾಡಿಸೋನಾದ್ರಿಂದಾಗಿ ಯುಗ ಕೃತ್ ದುರ್ಜನ ವಿಧ್ವಂಸಿನ್ ನಮ್ಮೊಳಗಿರುವ ದುರ್ಜನಿಕೆಯನ್ನ ಸಜ್ಜನಿಕೆಯೇ ಬೆಳಿಬೇಕು ನಮ್ಮೊಳಗಿರುವ ದುರ್ಜನಿಕೆಯನ್ನು ವಿವಿಧ ರೀತಿಯ ದುರ್ಜನಿಕೆಗಳು ವಿಧ್ವಂಸಿನ್ ವಿವಿಧ ರೀತಿಯ ಧ್ವಂಸಗಳನ್ನ ಮಾಡಿ ನಮ್ ಎಲ್ಲ ರೀತಿಯಿಂದಲೂ ಎಲ್ಲಿ ನೋಡಿದ್ರು ಒಳಿತೆ ಕಾಣುವ ಹಾಗೆ ಕಣ್ಣು ಕೊಡು ಒಳಿತೆ ಕೇಳುವ ಹಾಗೆ ಕಿವಿ ಕೊಡು ಭದ್ರಂ ಪಶ್ಚೇಮ ಅಕ್ಷಭಿರ್ ಯಜತ್ರಾಹ ಭದ್ರಂ ಕರ್ಣೇ ಭೀ ಎಲ್ಲ ಇಂದ್ರಿಯಗಳಿಂದ ಭಗವಂತನನ್ನ ಕಾಣುವ ಸತ್ಯವನ್ನು ನೋಡುವ ಯಥಾಶಕ್ತಿ ಅದನ್ನು ಒಪ್ಪಿಕೊಳ್ಳುವಂತಹ ದೊಡ್ಡ ಶಕ್ತಿಯನ್ನ ನೀನು ನಮಗೆ ಕೊಡಬೇಕಾದದ್ದು ಅನ್ನುವ ಅರ್ಥದಲ್ಲಿ ದುರ್ಜನ ವಿಧ್ವಂಸನ್ ಹೇಳಿದ್ದು ಅದು ಒಂದು ಪ್ರಮುಖವಾದ ಅರ್ಥ ನಾವು ಇವತ್ತು ಆವತ್ತಾರೋ ದುರ್ಜನರನ್ನು ಕೊಂದ್ರು ಅನ್ನುವ ಇತಿಹಾಸದಿಂದ ನಾವು ತಿಳಿದು ಇವತ್ತಾಗುವಂತದ್ದೇನು ಅವತ್ತಾಗೋಯ್ತು ಇವತ್ ಯಾಕ್ಬೇಕು ಅಂದ್ರೆ ಆ ದೌರ್ಜನ್ಯ ಎಲ್ಲೂ ಹೊರಟು ನಮ್ಮೊಳಗೆ ಸೇರ್ಕೊಂಡಿದೆ ನಮ್ಮ ನಡುವೆ ದೊಡ್ಡ ಅಂತರಗಳನ್ನ ಕಂದರಗಳನ್ನ ಸೃಷ್ಟಿ ಮಾಡಿದೆ ಆ ಸೃಷ್ಟಿ ಮಾಡಿದ ಕಂದರಗಳನ್ನೆಲ್ಲ ಕಳೆಯುವ ದುರ್ಜನದ ಭಾವವನ್ನ ಕಳೆದು ಎಲ್ಲರೂ ಜೊತೆ ಭಗವಂತನ ಭಕ್ತರು ಅನ್ನುವ ಸತ್ ವಾತಾವರಣವನ್ನ ಸನ್ನಿ ಸನ್ನಡತೆಯನ್ನ ನಮ್ಮಲ್ಲಿ ಉಂಟಾಗುವಂತೆ ಭಗವಂತ ಮಾಡಲಿ ಅನ್ನುವ ಪ್ರಾರ್ಥನೆಯಿಂದ ದುರ್ಜನ ವಿದ್ವಂಸಿನ್ ಜಯ ಜಯ ಜಯ ಅದು ತುಂಬ ಸರ್ತಿ ಹೇಳುವುದು ಅಂದ್ರೆ ನೀನ್ ಯಾವಾಗ್ಲೂ ಜಯಶೀಲನಾಗಿದ್ದೀ ಜಯಶೀಲನಾಗಿದ್ದಿ ನಿನಗೆ ನಾವೆಲ್ಲರೂ ಸೇರಿ ಜಯವನ್ನ ಕೋರಿ ಜಯವಾರಂತದ್ದೇನು ಇಲ್ಲ ನೀನ್ ಈಗಾಗಲೇ ಯಾವಾಗ್ಲೂ ಎಲ್ಲರನ್ನೂ ಮೀರಿ ನಿಂತವನು ಅನ್ನೋದನ್ನು ಹೇಳಿಕೋಸ್ಕರ ಎರಡು ಮೂರು ಸರ್ತಿ ಆ ಮಾತನ್ನ ಹೇಳಿ ವಿಶ್ವಾತ್ಮನ್ ಇಡೀ ವಿಶ್ವದ ಅಂತರ್ಯಾಮಿ ಆಗಿರುವ ಓ ಭಗವಂತನೆ ಯಾರು ಈ ಸ್ತೋತ್ರವನ್ನ ಮಂಗಳಾರತಿಯ ಕಾಲದಲ್ಲಿ ದೀಪ ಹಚ್ಚುವ ಕಾಲದಲ್ಲಿ ನೀರಾಜನ ಅಂತಂದ್ರೆ ದೇವರಿಗೆ ದೀಪ ಹಚ್ಚುವ ಕಾಲ ಆ ದೀಪ ಹಚ್ಚುವ ಕಾಲದಲ್ಲಿ ಯಾರು ಈ ಸ್ತೋತ್ರವನ್ನು ನಿತ್ಯ ಪಠಿಸ್ತಾನೋ ಅವನು ಉತ್ತಮವಾದ ತಿಳುವಳಿಕೆಯನ್ನು ಹೊಂದುತ್ತಾನೆ ಭಗವಂತನ ಪ್ರೀತಿಯನ್ನು ಸಂಪಾದಿಸ್ತಾನೆ ಘಟಿಕಾ ದ್ವಯ ಸ್ನಾನಂ ಕುರಿಯಾದ ಯಥಾ ವಿಧಿ ಅನ್ಯಥಾ ನರಕಮ್ಯಾದಿ ಯಾವದಿಂದ್ರ ಚತುರ್ದಶ ಇದು ಕೇವಲ ಆ ಮಾಡದೇ ಇರಬೇಡಿ ಅಂತ ಹೇಳುವುದಕ್ಕೋಸ್ಕರ ಈ ಮಾತನ್ನ ಹೇಳಿದ್ದು ಆ ಕೃತಿಕ ಆ ತಿಥಿ ಯಾವ ಹುಣ್ಣಿಮೆಯ ದಿವಸ ಬರುತ್ತೋ ಅಲ್ಲಿಯ ಹಿಂದೆ ಮುಂದೆ ಅದು ಸ್ನಾನದ ವಿಶೇಷವಾದ ಆ ಪ್ರಸಂಗ ಅಂತ ಹೇಳ್ತಾರೆ ಅದಕ್ಕೆ ಕೃತಿಕ್ ಕಾರ್ತಿಕ ಸ್ನಾನ ಅಂತ ಹೇಳ್ತಾರೆ ಆ ಸಂದರ್ಭದಲ್ಲಿಯೂ ಕೂಡ ಸೂರ್ಯೋದಯಕ್ಕೆ ಇನ್ನೆರಡು ಘಟಿ ಗಳಿಗೆಗಳು ಉಳಿದಿದ್ದಾಗ ಅಂದ್ರೆ ಸೂರ್ಯೋದಯ ಆರೂವರೆಗಿದ್ರೆ ಸುಮಾರು ಐದು ಮುಕ್ಕಾಲರ ಒಳಗೆ ಐದು ಮುಕ್ಕಾಲಕ್ಕೆ ಸ್ನಾನ ಆಗ್ಬೇಕು ನಾವು ಆ ಬೇಗ ಇದ್ದು ಮೂರವರೆಗೆ ನಾಕ್ ಗಂಟೆಗೆ ಸ್ನಾನ ಮಾಡ್ತೇವೆ ಅಂತ ಅನ್ನೋದು ಸೂರ್ಯೋದಯ ಹೊಂದ್ಕೊಂಡು ನೋಡ್ಬೇಕು ನಾವು ಸೂರ್ಯೋದಯ ಇರುವುದೇ ಆರೂವರೆಗಾದಾಗ ನಾವು ನಾಲ್ಕು ಗಂಟೆಗೆ ಸ್ನಾನ ಮಾಡಿದ್ರೆ ಒಂದು ಗಂಟೆ ಮುಂಚೆನೆ ಮಾಡಿದಾಗ ಆಗುತ್ತೆ ಅದ ಅದರ ಜೊತೆಗೆ ಅಧ್ಯಯನ ಮಾಡಬಹುದು ಆ ಸಮಯಕ್ಕೆ ಸರಿಯಾಗಿ ಆ ಸ್ನಾನದ ವಿಶೇಷ ಫಲವನ್ನು ಪಡೀಲಿಕ್ಕೂ ಕೂಡ ಈ ತಪ್ಪು ಮಾಡಿಯೇ ನಂದ ವರುಣನ ಪಾಶಕ್ಕೆ ವಶನಾಗಿ ತನ್ನ ಎಲ್ಲ ಅಲ್ಲಿಯ ತನಕದ ಪುಣ್ಯಗಳನ್ನು ಕಳ್ಕೊಂಡ ಇದು ಪಂಚರಾತ್ರವದ ಆಗಮದಲ್ಲಿ ಬಂದ ಮಾತು ಹಂಸ ಮತ್ತು ಚತುರ್ಮುಖ ಬ್ರಹ್ಮನ ನಡುವಿನ ಸಂವಾದದಲ್ಲಿ ಈ ಸ್ತೋತ್ರದ ಉಲ್ಲೇಖ ಬಂದಿದೆ ಅನ್ನುವುದನ್ನ ನೆನಪಿಸಿಕೊಂಡು ನಿತ್ಯವೂ ಕೂಡ ಸಾಧ್ಯವಾದರೆ ಸ್ನಾನಕ್ಕಿಂತ ಪೂರ್ವದಲ್ಲಿ ಮತ್ತು ದೀಪವನ್ನು ಹಚ್ಚುವ ಅವಕಾಶವಿದ್ದಲ್ಲಿ ಈ ಸ್ತೋತ್ರವನ್ನು ಹೇಳಿಕೊಂಡ್ರೆ ದೀಪ ಹೊರಗೆ ಹಚ್ಚಿದ್ದು ಒಳಗೂ ಹಚ್ಚಿಕೊಳ್ಳುತ್ತೆ ಸ್ನಾನ ಹೊರಗೆ ಮಾಡಿದ್ದು ಒಳಗೂ ಆಗುತ್ತೆ ಇದರಿಂದ ಇಂದಿರ ದಾಮೋದರ ನಮ್ಮಲ್ಲಿ ನಿಂತು ನಮ್ಮ ಎಲ್ಲ ಬಯಕೆಗಳನ್ನ ಈಡೇರಿಸುವುದರಲ್ಲಿ ಸಂದೇಹವಿಲ್ಲ ಅಂತ ಹೇಳಿ ಈ ಮಾತನ್ನ ಇವತ್ತಿಗೆ ಮುಕ್ತಾಯ ಮಾಡೋಣ ಮತ್ತೆ ನಾಳೆ ಹೊಸ ಚಿಂತನೆಯ ಜೊತೆಗೆ ಆ ಭೇಟಿಯಾಗೋಣ ಅಂತ ಹೇಳ್ತಾ ಎಲ್ಲರಿಗೂ ಹೃತ್ಪೂರ್ವಕವಾದ ನಮಸ್ಕಾರಗಳು ಶ್ರೀಕೃಷ್ಣ ಅರಪ್ಪ